ಸಹ ನಾಭವತು ಸಹ ನೌನಕ್ತೂ ಸಹ ವೀರ್ಯಂಕರವಹೈ ತೇಜಸ್ವಿನವಧಸ್ತು ಮಾುಷಾವಹೈ ಓ ಶಾ ತಿ ಹರಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಅನೋರಣಿಯಾನ್ ಮಹತೋ ಮಹೀಯನ್ ಆತ್ಮ್ಯ ಜಂತೋರ್ ನಿಹಿ ಗುಹಾಂ ತಮಕ್ರತುಃತಶೋಕೋ ಧಾತು ಪ್ರಸಾದನ್ ಮಹಿಮಾನಮನಃ ಹೇಗೆ ಈ ಆತ್ಮನನ್ನು ತಿಳಿದುಕೊಳ್ಳುವುದು ಇಪ್ಪತ್ತನೇ ಮಂತ್ರದಲ್ಲಿ ಆತ್ಮನ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಮತ್ತು ಅವನನ್ನು ಅರಿತುಕೊಳ್ಳುವುದಕ್ಕೆ ಇರಬೇಕಾದ ಕೆಲವು ಗುಣಗಳು ಅಥವಾ ಬೆಳೆಸಿಕೊಳ್ಳಬೇಕಾದಂಥ ಕೆಲವು ಗುಣಗಳನ್ನು ಹೇಳಲಾಗ್ತದೆ ಅಣೋಹೋ ಅಣಿಯಾನ್ ಅಣುವಿಗಿಂತ ಅಣುವಾಗಿ ಇರುವಂಥವನು ಮಹತೋ ಮಹಿಯಾನ್ ಮಹತ್ತಿಗಿಂತಲೂ ಮಹತ್ತಾಗಿ ಇರುವಂತದ್ದು. ಅಣು ಅಂತ ಅಂದರೆ ಭೌತಿಕ ಪ್ರಪಂಚದಲ್ಲೆಲ್ಲ ಅತ್ಯಂತ ಚಿಕ್ಕದಾದ ಒಂದು ಪರಿಮಾಣ ಒಂದು ಅಳತೆಯ ವಸ್ತು ಎನ್ನುವುದಾಗಿ ನಾವು ಕಲ್ಪಿಸಿಕೊಳ್ತೇವೆ ಉಪನಿಷತ್ತು ರಚನೆಯಾದ ಸನ್ನಿವೇಶದಲ್ಲಿ ಬಹುಶಃ ಅಣವಿಗಿಂತ ಚಿಕ್ಕದಾದ ಮತ್ತೊಂದು ಘನವಸ್ತು ಜಗತ್ತಿನಲ್ಲಿ ಇದ್ದಿರಲಿಕ್ಕಿಲ್ಲ ಅಥವಾ ಜನ ಕಂಡುಕೊಂಡಿರಲಿಕ್ಕಿಲ್ಲ ಆಧುನಿಕ ವಿಜ್ಞಾನದಲ್ಲಿ ಅಣುವಿಗಿಂತಲೂ ಕೆರೆಯದಾದ ಇನ್ನಷ್ಟು ಪ್ರಮಾಣಗಳನ್ನು ಹೇಳ್ತಾರೆ ಪರಮಾಣುವಂತೆ ಆ ಪರಮಾಣುವಿನಲ್ಲಿ ಇರತಕ್ಕಂಥ ಎಲಿಮೆಂಟ್ಸ್ ಏನೇನಿವೆ ಅವುಗಳನ್ನು ಮತ್ತಷ್ಟು ವಿಂಗಡಣೆ ಮಾಡುವುದಕ್ಕೆ ಸಾಧ್ಯವೋ ಇತ್ಯಾದಿ ಎಲ್ಲ ಸಾಕಷ್ಟು ಸಂಶೋಧನೆಗಳು ನಡೆದಿವೆ ಇದು ಯಾವುದೇ ಸಂಶೋಧನೆಗಳು ಯಾವುದೇ ರೂಪದಲ್ಲಿ ಇರಲಿ ಯಾವ ಎಲಿಮೆಂಟ್ಸ್ ಅಥವಾ ಯಾವುದೇ ಒಂದು ಘಟಕವನ್ನು ನಾವು ಅತ್ಯಂತ ಚಿಕ್ಕದು ಅಂತ ಪರಿಗಣಿಸ್ತೇವೆ ಅದಕ್ಕಿಂತ ಅಣಿಯಾನ್ ಅದೆಲ್ಲಕ್ಕಿಂತಲೂ ಸೂಕ್ಷ್ಮವಾದದ್ದು ಸಣ್ಣದಾದದ್ದು ಸಣ್ಣದು ಅಂತ ಹೇಳಿ ನಾವು ಎಷ್ಟು ಎಷ್ಟು ಮಾನಸಿಕವಾಗಿ ಕಲ್ಪನೆ ಮಾಡಿಕೊಳ್ತೇವೋ ಅದೆಲ್ಲಕ್ಕಿಂತಲೂ ಕೂಡ ಸೂಕ್ಷ್ಮತರವಾದದ್ದು ಈ ಆತ್ಮ ಅದೇ ರೀತಿ ಘನ ದೊಡ್ಡದು ಮಹತ್ ಮಹತಃ ಮಹತ್ಯೆಗಿಂತ ಮಹೀಯವನ್ನು ದೊಡ್ಡದಾದದ್ದು ನಾವು ಎಷ್ಟು ದೊಡ್ಡದನ್ನು ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಪರ್ವತ ದೊಡ್ಡದು ಅಂತ ಹೇಳ್ತೇವಾ ಅಥವಾ ಭೂಮಿ ದೊಡ್ಡದು ಅಂತ ಹೇಳ್ತೇವಾ ಭೂಮಿಗಿಂತ ಸಹಸ್ರಾರು ಪಟ್ಟು ದೊಡ್ಡದಾದ ಅನೇಕ ಅನೇಕ ನಕ್ಷತ್ರಗಳಿವೆ ಅಥವಾ ಇಡೀ ಬ್ರಹ್ಮಾಂಡ ನಮಗೆ ವ್ಯಕ್ತವಾಗಿ ಕಾಣಿಸ್ತಾ ಇರುವ ಇಡಿ ಪ್ರಪಂಚ ಅದೇ ದೊಡ್ಡದು ಅಂತ ನಾವು ತಿಳ್ಕೊಂಡ್ರೆ ಅದೆಲ್ಲಕ್ಕಿಂತಲೂ ಕೂಡ ಮಹತ್ತಿನಲ್ಲಿ ಮೀರಿ ಇರತಕ್ಕಂತ ವಸ್ತು ಈ ಆತ್ಮ ಮೇಲ್ನೋಟಕ್ಕೆ ಎರಡು ವಿರುದ್ಧವಾದ ಸಂಗತಿಯಾಗಿ ಕಾಣಿಸ್ತದೆ ಯಾವುದಾದ್ರೂ ಒಂದು ವಸ್ತು ಚಿಕ್ಕದು ಅಂತಾದರೆ ಅದನ್ನು ಗಾತ್ರದಲ್ಲಿ ಮೀರಿರತಕ್ಕಂಥ ದೊಡ್ಡ ಅನೇಕ ವಸ್ತುಗಳು ಇವೆ ಅಂತ ಅರ್ಥ ಒಂದೇ ವಸ್ತು ಇದ್ದರೆ ಅಲ್ಲಿ ಹೋಲಿಕೆ ಸಾಧ್ಯ ಇಲ್ಲ ಒಂದು ದೊಡ್ಡದು ಅಥವಾ ಚಿಕ್ಕದು ಅಂತಾಗಬೇಕಾದ್ರೆ ಕನಿಷ್ಠ ಅಲ್ಲಿ ಹೋಲಿಕೆ ಮಾಡೋದಕ್ಕೆ ಎರಡು ವಸ್ತು ಇರಬೇಕು ಆತ್ಮನ ವಿಚಾರವಾಗಿ ಹೇಳೋದಿದ್ದರೆ ಅಲ್ಲಿ ಎರಡನೇದು ಇಲ್ಲ ನಾವು ಹಿಂದಿನ ಒಂದು ಮಂತ್ರದಲ್ಲಿ ನೋಡಿದ್ದೇವೆ ನಾಯಂಕುತಶ್ಚಿನ್ನ ಬಭೂವಕಶ್ಚಿತ್ ಅಂತ ಈ ಆತ್ಮವು ಯಾರಿಂದಲೂ ಹುಟ್ಟಲಿಲ್ಲ ಯಾರಿಂದಾದರೂ ಹುಟ್ಟಬೇಕು ಅಸ್ತಿತ್ವಕ್ಕೆ ಬಂದಿರಬೇಕು ಅಂತ ನಾವು ಕಲ್ಪಿಸಿಕೊಳ್ಬೇಕಾದ್ರೆ ಅಲ್ಲಿ ಎರಡನೇ ವಸ್ತು ಇರಬೇಕು ಆದರೆ ಈ ಆತ್ಮ ತಾನು ಒಂದೇ ಆಗಿರುವುದರಿಂದ ಅಲ್ಲಿ ಬೇರೆ ಒಂದು ವಸ್ತುವಿನಿಂದ ಹುಟ್ಟುವ ಪ್ರಸಂಗ ಅಲ್ಲಿ ಬರುವುದಿಲ್ಲ ಅದೇ ರೀತಿಯಲ್ಲಿ ಇನ್ನೊಂದು ಮಾತು ಬರ್ತದೆ ನ ಬಭೋವ ಕಶ್ಚಿತ್ ಈ ಆತ್ಮನಿಂದ ಯಾವುದು ಹುಟ್ಟಲಿಲ್ಲ ಅಂತ ಹೇಳುತ್ತಾರೆ ಅದು ಯಾಕೆ ಹೇಳಿದರು ಅಂತಂದರೆ ಒಂದು ವಸ್ತು ಇದಕ್ಕಿಂತ ಅಥವಾ ಇದರಿಂದ ಹೊಟ್ಟಿತ್ತು ಅಂತ ಆದರೆ ಅಲ್ಲಿ ಎರಡು ಬಂತು ಹಾಗೆ ಎರಡು ಎನ್ನುವುದಕ್ಕೆ ಅಲ್ಲಿ ಅವಕಾಶ ಇಲ್ಲ ಎಲ್ಲ ತಾನೇ ತಾನಾಗಿರುವುದರಿಂದ ಇನ್ನೊಂದು ಹೊಟ್ಟಿತ್ತು ಅಂತ ಹೇಳೋಕ್ಕಾಗಲ್ಲ ಅದೇ ರೀತಿಯಲ್ಲಿ ಮೇಲ್ನೋಟಕ್ಕೆ ವಿರುದ್ಧವಾಗಿ ಕಾಣುವ ಈ ಮಾತು ಅದನ್ನು ವಿರುದ್ಧ ಅಂತ ನಾವು ಭಾವಿಸಿಕೊಳ್ಳಲಾರದೆ ಆತ್ಮದ ಸರ್ವ ವ್ಯಾಪಕತೆಯನ್ನು ಎಲ್ಲ ಪ್ರಮಾಣ ಪರಿಮಾಣ ಮತ್ತು ತುಲನೆ ಇತ್ಯಾದಿ ಎಲ್ಲವನ್ನು ಕೂಡ ಮೀರಿರತಕ್ಕಂಥ ಅಸ್ತಿತ್ವ ಈ ಆತ್ಮ ವಸ್ತುವಿನದ್ದು ಎನ್ನುವುದನ್ನು ಹೇಳುವುದಕ್ಕಾಗಿ ಹೀಗೆ ಹೇಳಲಾಗಿದೆ ಅಣುವಿಗಿಂತ ಅಣುವಿನಷ್ಟು ಸೂಕ್ಷ್ಮವಾಗಿದ್ದರೂ ಕೂಡ ಅದು ಎಲ್ಲ ದೊಡ್ಡದಕ್ಕಿಂತಲೂ ದೊಡ್ಡದು ಆಗಿದೆ ಒಟ್ಟಿನಲ್ಲಿ ಈ ಗಾತ್ರ ಲೆಕ್ಕಾಚಾರ ನಾವು ಒಂದು ವಸ್ತುವನ್ನು ಮಾಡುವುದಕ್ಕೆ ಬಳಸುವ ಹಾಗೆ ಆತ್ಮನನ್ನು ಹೇಳುವುದಕ್ಕಾಗುವುದಿಲ್ಲ ಹೌದಾ ಅಂತ ಕೇಳಿದರೆ ಹೌದು ಚಿಕ್ಕದಕ್ಕಿಂತ ಚಿಕ್ಕದು ಅಲ್ವಾ ಅಂತ ಕೇಳಿದರೆ ಅಲ್ಲ ದೊಡ್ಡದಕ್ಕಿಂತಲೂ ದೊಡ್ಡದು ಅದನ್ನು ನಾಮರೂಪಗಳಿಂದ ಅಳೆಯುವುದಕ್ಕಾಗೋದಿಲ್ಲ ಯಾವುದೇ ಒಂದು ವಸ್ತುವಿಗೆ ನಾಮ ಮತ್ತು ರೂಪ ಇದೆ ನಾಮ ಅಂತಂದರೆ ಬರೆ ಹೆಸರು ಅಂತ ಅರ್ಥ ಅಲ್ಲ ನಾವು ಹೇಳುವಾಗ ಸಾಮಾನ್ಯ ನಿನ್ನ ನಾಮ ಏನು ನಾಮಧೇಯ ಏನು ಅಂತ ಕೇಳಿದರೆ ಹೆಸರು ನಿನಗೆ ಒಂದು ಹೆಸರು ಅಂತ ಇಟ್ಟಿದ್ದಾರೆ ಅದು ಏನು ಅಂತ ಕೇಳುತ್ತೇವೆ ಆದರೆ ಯಾವುದೇ ಜ್ಞಾನ ನಮ್ಮ ಮನಸ್ಸಿನಲ್ಲಿ ಮೂಡಬೇಕಾದರೆ ಅದು ಶಬ್ದ ರೂಪವಾಗಿ ಇರಬೇಕಾಗುತ್ತೆ ಹೆಸರು ಅಂತ ಒಂದು ವಸ್ತುವಿಗೆ ಕೊಡುವುದ್ರೇ ಅದು ಆ ವಸ್ತುವನ್ನು ಇತರ ವಸ್ತುಗಳಿಗಿಂತ ಪ್ರತ್ಯೇಕಿಸ್ತದೆ ಹತ್ತು ಜನ ಇದ್ದಾರೆ ಅಂತ ನಾನು ಒಟ್ಟಾಗಿ ನೋಡಿದ್ರೆ ಹತ್ತು ಮಂದಿ ವ್ಯಕ್ತಿಗಳು ಕಾಣಿಸ್ತಾರೆ ವಿನಃ ಒಬ್ಬೊಬ್ಬನ ಪ್ರತ್ಯೇಕತೆ ಅಲ್ಲಿ ಕಾಣುವುದಿಲ್ಲ ನಾನು ಹತ್ತು ಜನರಲ್ಲಿ ಒಬ್ಬೊಬ್ಬ ಯಾರ್ಯಾರು ಅಂತ ನೋಡಿದಾಗ ನನ್ನ ಕಣ್ಣಿಗೆ ನನ್ನ ಮನಸ್ಸಿಗೆ ಬರುವುದು ಎಲ್ಲ ಅವರ ಒಂದೊಂದು ಹೆಸರುಗಳು ಯಾಕಂದ್ರೆ ಆ ಹೆಸರಿನ ಮೂಲಕ ಒಬ್ಬೊಬ್ಬರ ಪ್ರತ್ಯೇಕತೆಯನ್ನು ಮಾಡಿಕೊಳ್ತೇವೆ ಆದ್ದರಿಂದ ಒಂದು ಶಬ್ದ ಅಥವಾ ಒಂದು ಅಂಕಿತ ಪ್ರತ್ಯೇಕತೆಯನ್ನು ಗುರುತಿಸುವಂಥ ಒಂದು ಘಟಕವಾಗಿ ನಾವು ಶಬ್ದವನ್ನು ಅಥವಾ ನಾಮವನ್ನು ಗುರುತಿಸ್ತೇವೆ ಹಾಗಾಗಿ ನಾಮ ಅಂತಂದರೆ ನಿಜವಾದ ಅರ್ಥದಲ್ಲಿ ಅದು ಜ್ಞಾನ ಅಂತಲೇ ಹೇಳಬೇಕು ರೂಪ ಅಂದರೆ ಕಣ್ಣಿಗೆ ಕಾಣುವ ಇಂದ್ರಿಯಕ್ಕೆ ಗ್ರಾಹ್ಯವಾಗುವಂಥ ಒಂದು ಆಕಾರ ಹೀಗೆ ನಾಮ ಮತ್ತು ರೂಪಗಳು ಒಟ್ಟೊಟ್ಟಿಗೆ ಹೋಗ್ತವೆ ಯಾವಾಗ ನೀವು ಒಂದು ವಸ್ತುವನ್ನು ಇದು ಹೀಗೆ ಅಂತ ನೀವು ಗುರುತಿಸ್ತೀರಿ ತಕ್ಷಣವೇ ಅದಕ್ಕೆ ಆಕಾರವೂ ಬರುತ್ತೆ ಅದು ಉಳಿದ ವಸ್ತುಗಳಿಗಿಂತ ಪ್ರತ್ಯೇಕವಾಗ್ತದೆ ಹೀಗೆ ವರ್ಗೀಕರಣ ಅಂತ ನಾವು ಹೇಳ್ತೇವೆ ಒಂದಕ್ಕಿಂತ ಒಂದನ್ನು ಬದಲಾಯಿಸುವುದು ಒಂದು ಮರ ಅಂತ ಹೇಳಿದ ಕೂಡಲೇ ನಿಮಗೊಂದು ಚಿತ್ರ ಬರ್ತದೆ ಅದು ರೂಪ ಆ ಚಿತ್ರ ಬರುವುದರ ಜೊತೆಗೆ ಇನ್ನೊಂದು ಕೆಲಸ ಆಗುತ್ತೆ ಅದೇನಂತಂದರೆ ಓ ಮರ ಅಂತಂದರೆ ಕಲ್ಲಲ್ಲ ಆಕಾಶ ಅಲ್ಲ ಅಥವಾ ಬಯಲು ಅಲ್ಲ ಇನ್ನೊಂದೆಲ್ಲಕ್ಕಿಂತಲೂ ಪ್ರತ್ಯೇಕಿಸುವುದು ಇದು ವರ್ಗೀಕರಣ ಹೀಗೆ ಪ್ರತ್ಯೇಕಿಸುವ ಕೆಲಸವೂ ಆಗ್ತದೆ ರೂಪ ಆಕಾರವು ಕೂಡ ಬರ್ತದೆ ಆದ್ದರಿಂದ ನಾಮ ಮತ್ತು ರೂಪ ಇದು ಎರಡೂ ಜೊತೆ ಜೊತೆಯಾಗಿ ಪ್ರತಿಯೊಂದು ವಸ್ತುವನ್ನು ನಮ್ಮ ಜ್ಞಾನಕ್ಕೆ ತರ್ತದೆ ಇಂಥ ನಾಮ ರೂಪ ಎರಡೂ ಕೂಡ ಇಲ್ಲದಂಥ ಒಂದು ವಸ್ತು ಆತ್ಮ ಆಗಿದ್ದರಿಂದ ಅದನ್ನು ಈ ರೀತಿಯಲ್ಲಿ ಗ್ರಹಿಸುವುದಕ್ಕೆ ಸಾಧ್ಯ ಇಲ್ಲ ಅಣುವಿಗಿಂತ ಅಣು ಬೃಹತ್ಗಿಂತ ಬೃಹತ್ತು ಅಂತ ಹೇಳಿದರೂ ಕೂಡ ಅದು ಕೇವಲ ನಮ್ಮ ಮನಸ್ಸಿನಲ್ಲಿ ಎಲ್ಲೆಲ್ಲೂ ವ್ಯಾಪಕನಾಗಿರುವ ಅಥವಾ ಎಲ್ಲ ನಮ್ಮ ಅಳತೆಯನ್ನು ಮೀರಿದ್ದು ನಮ್ಮ ಅಳತೆಗೆ ದಕ್ಕದ್ದು ಅಂತ ಹೇಳುವುದಕ್ಕಾಗಿ ಮಾತ್ರ ಈ ಮಾತನ್ನು ಇಲ್ಲಿ ಹೇಳಲಾಗಿದೆ ಇನ್ನೊಂದು ಲಕ್ಷಣ ಹೇಳ್ತಾರೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಜಂತೋರ್ ನಿಹಿತೋ ಗುಹಾಂ ಈ ಆತ್ಮನು ಅಂತೋ ಎಲ್ಲ ಈ ಪ್ರಾಣಿಗಳ ಅಂದರೆ ಜೀವ ಇರುವಂಥ ಜಂತು ಅಂದರೆ ಜೀವ ಇರುವಂಥ ಪ್ರಾಣಿಗಳು ಅವುಗಳ ಗುಹಾಯಂ ನಿಹಿ ಅವುಗಳ ಹೃದಯ ಮಧ್ಯದಲ್ಲಿ ಅವನು ನೆಲೆಸಿದ್ದಾನೆ ಆತ್ಮವು ನೆಲೆಸಿದೆ ಅಂತಲೂ ಕೂಡ ಹೇಳಬಹುದು ನಾವು ಆತ್ಮನನ್ನು ವ್ಯಕ್ತಿ ಅಂತ ನಾವು ಭಾವಿಸಿಕೊಂಡ್ರೆ ಅವನನ್ನು ಭಗವಂತ ಅಂತ ಪೂಜೆ ಮಾಡ್ತೇವೆ ಹೆಚ್ಚು ತತ್ವ ರೀತಿಯಲ್ಲೇ ಚಿಂತನೆ ಮಾಡೋರು ತಾತ್ವಿಕವಾಗಿ ಆಲೋಚನೆ ಮಾಡುವಂಥವರು ಅದಕ್ಕೆ ವ್ಯಕ್ತಿಯನ್ನು ರೂಪವನ್ನು ಕೊಡುವುದಿಲ್ಲ ಆಕಾರವೇ ಇಲ್ಲ ಗುಣಸ್ವಭಾವ ಇತ್ಯಾದಿಗಳಿಲ್ಲ ಅದು ಒಂದು ಸ್ಥಿತಿ ಒಂದು ಸತ್ಯ ಅಥವಾ ಅದೊಂದು ತತ್ವ ಅಂತ ತಿಳಿದುಕೊಳ್ಳುವವರು ಆತ್ಮ ವಸ್ತು ಅಂತ ಕರೀತಾರೆ ಅದೊಂದು ಅವಸ್ಥೆ ಅಂತಲೂ ಹೇಳಬಹುದು ಒಟ್ಟಿನಲ್ಲಿ ಆತ್ಮ ಎನ್ನುವುದು ಪ್ರತಿ ಒಂದೊಂದು ಜೀವಿಯ ಹೃದಯದಲ್ಲಿ ಅಂತ ಅಂತರಂಗದಲ್ಲಿ ಅಂತ ಅರ್ಥ ನಮ್ಮ ಇಡೀ ದೇಹದ ಒಳಗಿರುವಂಥ ವಸ್ತು ಹೃದಯ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಒಂದು ಜೀವಿಯ ಅಂತರಂಗದಲ್ಲಿ ಇರುವಂಥದ್ದು ಅಂದರೆ ಹೊರಗಡೆ ವ್ಯಕ್ತವಾಗುವುದಿಲ್ಲ ಆದರೆ ಒಳಗಡೆ ಅಡಗಿದೆ ನಿಹಿತ ಅಂದರೆ ಇಡಲ್ಪಟ್ಟಿದೆ ಅಂತ ಅರ್ಥ ನಿಹಿತ ಪ್ರತಿಯೊಂದು ಜೀವಿಯ ಅಂತರಂಗದಲ್ಲಿ ಅದು ಇದೆ ಯಾವ ರೀತಿಯಲ್ಲಿ ಇದೆ ಅಂತ ಅಣುವಿಗಿಂತ ಅಣುವಾಗಿದೆ ಅದನ್ನು ಅರಿತುಕೊಂಡರೆ ಬೃಹತ್ತಿಗಿಂತ ಬೃಹತ್ತೂ ಅದು ಕಾಣಿಸುವುದಿಲ್ಲ ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ ಮನಸ್ಸು ಬುದ್ಧಿಗಳಿಗೆ ಸಾಮಾನ್ಯವಾದ ಮನಸ್ಸು ಬುದ್ಧಿಗಳಿಗೆ ತಿಳಿಯುವುದಿಲ್ಲ ಆದರೆ ಅದನ್ನು ತಿಳಿಯದೇ ಇದ್ದರೆ ಅದು ಇದೆ ಅಂತ ಹೇಗೆ ಹೇಳಿ ಅದು ಕೇಳ್ತಾರೆ ತಮ್ಮ ಅಂಥ ಆತ್ಮವನ್ನು ಅಕ್ರತುಹು ಪಶ್ಯತಿ ಅಕ್ರತು ಅಂತಂದ್ರೇನು ಆಸೆ ಇಲ್ಲದವನು ಕ್ರತು ಅಂತಂದರೆ ಕಾಮನೆ ಕಾಮ ಇಚ್ಛೆ ಬಯಕೆ ಅದು ಇಲ್ಲದಂಥವನು ತಮ ಅಕ್ರತುಹು ಯಾರು ಆಸೆಯನ್ನೆಲ್ಲ ಬಿಟ್ಟಿದ್ದಾನೆ ಅಂಥವನು ಪಶ್ಯತಿ ನೋಡ್ತಾನೆ ಇದು ಯಾಕೆ ಹೇಳ್ತಾನೆ ಧಾತು ಪ್ರಸಾದಾತು ಧಾತು ಅಂತಂದರೆ ಇಂದ್ರಿಯಗಳು ನಮ್ಮ ದೇಹದಲ್ಲಿರುವ ಎಲ್ಲ ಬಗೆಯ ಅಂಗಗಳು ಒಟ್ಟಾಗಿ ಸೇರಿಕೊಂಡು ಮನುಷ್ಯನನ್ನು ಕಾರ್ಯತತ್ಪರನನ್ನಾಗಿ ಮಾಡ್ತದೆ ಮನುಷ್ಯ ಅಥವಾ ಯಾವುದೇ ವ್ಯಕ್ತಿ ತನ್ನ ಎಲ್ಲ ಚಟುವಟಿಕೆಗಳನ್ನು ಮಾಡಿಕೊಳ್ಳುವುದಕ್ಕೆ ತನ್ನ ದೇಹದ ಎಲ್ಲ ಇಂದ್ರಿಯಗಳು ಸಮರ್ಪಕವಾಗಿ ಕೆಲಸ ಮಾಡಬೇಕು ಕಣ್ಣು ಕಿವಿ ಮೂಗು ಮೊದಲಾದ ಇಂದ್ರಿಯಗಳಾಗಿರಲಿ ಕೈಕಾಲು ಮೊದಲಾದ ಕರ್ಣ ಕರ್ಮೇಂದ್ರಿಯಗಳಾಗಿರಲಿ ಮನಸ್ಸು ಬುದ್ಧಿ ಮೊದಲಾದ ಅಂತಃಕರಣಗಳಾಗಿರಲಿ ಇವೆಲ್ಲವೂ ಕೂಡ ಒಂದೊಂದು ಮನುಷ್ಯನ ದೇಹದ ಅಂಗಗಳು ಇವುಗಳೆಲ್ಲ ಸೇರಿಕೊಂಡ ಧಾತು ಅಂತ ನಾವು ಕರಿಬಹುದು ಇಂದ್ರಿಯಗಳು ಕರಣಗಳು ಅಂತ ಹೇಳ್ತಾರೆ ಯಾವ ಕೆಲಸವನ್ನು ಮಾಡಿಸ್ತೇವೋ ಇವುಗಳ ಮೂಲಕ ಅದೇ ಕರಣ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ ಯಂತ್ರ ಅಥವಾ ಸಲಕರಣೆ ಆ ಸಲಕರಣೆ ಎನ್ನುವ ಪದದಲ್ಲೂ ಇದೆ ಕರ್ಣ ಅಂದರೆ ಕೃ ಅನ್ನೋದು ಅದರ ಧಾತು ಕೃ ಅಂದರೆ ಮಾಡುವುದು ಅಂತ ಅರ್ಥ ಸಂಸ್ಕೃತದಲ್ಲಿ ಯಾರು ಮಾಡ್ತಾನೋ ಅವನು ಕರ್ತೃ ಯಾವ ಕೆಲಸ ಮಾಡಲ್ಪಡ್ತದೋ ಅದೇ ಕರ್ಮ ಆ ಕೆಲಸ ಮಾಡುವಂಥ ಕ್ರಿಯೆ ಇದೆಯಲ್ಲ ಅದಕ್ಕೂ ಕರ್ಮ ಅಂತ ಹೇಳ್ತಾರೆ ಆದರೆ ಕ್ರಿಯೆ ಅನ್ನೋದೇ ಹೆಚ್ಚು ಹೀಗೆ ಕರ್ತೃ ಕರ್ಮ ಕ್ರಿಯೆ ಇದೆಲ್ಲ ಪದಗಳು ಕೂಡ ಕ್ರಿಯನೋಧಾತುವಿನಿಂದ ಬಂತು ಒಟ್ಟಿನಲ್ಲಿ ಮಾಡುವುದು ಕರಣ ಅಂತಂದರೆ ಯಾವುದರ ಮೂಲಕ ಈ ಕ್ರಿಯೆ ಮಾಡಲ್ಪಡ್ತದೋ ಅದು ಕರಣ ಸಲಕರಣೆ ಈ ಕರಣಗಳನ್ನೇ ಧಾತು ಅಂತ ಇಲ್ಲಿ ಕರೆಯಲಾಗಿದೆ ಧಾತು ಅಂತಂದರೆ ಅನೇಕ ಅರ್ಥಗಳಿವೆ ಇಲ್ಲಿ ಧಾತು ಅಂತಂದರೆ ಕರಣಗಳು ಇಂದ್ರಿಯಗಳು ಪ್ರಧಾನವಾಗಿ ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣಗಳು ಅರಿಯುವ ಕೆಲಸ ಮಾಡುವುದಕ್ಕೆ ಬಹಿರಿಂದ್ರಿಯಗಳು ಅಂತರಿಂದ್ರಿಯಗಳು ಎರಡೂ ಕೂಡ ಮುಖ್ಯವಾಗ್ತವೆ ಅವುಗಳು ಪ್ರಸಾದ ಅವುಗಳ ಪ್ರಸಾದ ಅಂತಂದರೆ ಶಾಂತಿಯನ್ನು ಹೊಂದುವುದು ಪ್ರಸಾದವನ್ನು ಹೊಂದುವುದು ಉಪಶಮನ ಹೊಂದುವುದು ಇತ್ಯಾದಿ ಅರ್ಥ ಇದೆ ಇದು ಹೇಗಾಗುತ್ತೆ ಅದಕ್ಕೆ ಹಲವಾರು ಬಗೆಯ ಸಾಧನೆಗಳನ್ನು ಶಾಸ್ತ್ರದಲ್ಲಿ ಮತ್ತು ಪರಂಪರೆಯಲ್ಲಿ ಹೇಳಲಾಗಿದೆ ಎರಡು ವಿಷಯವನ್ನು ಹೇಳ್ತಾರೆ ಇಲ್ಲಿ ಈ ಮಂತ್ರದಲ್ಲಿ ಒಂದು ಅಕ್ರತು ಆಸೆ ಇಲ್ಲದೇ ಯಾವಾಗ ಆಸೆ ಇರುವುದಿಲ್ಲವೋ ಆಗ ಇಂದ್ರಿಯಗಳೆಲ್ಲ ಶಾಂತವಾಗ್ತವೆ ಇಂದ್ರಿಯಗಳು ಒಂದು ವಸ್ತುವನ್ನು ಪಡೆಯುವುದಕ್ಕಾಗಿ ಅದರಿಂದ ವಿಷಯ ಸುಖವನ್ನು ಹೊಂದುವುದಕ್ಕಾಗಿ ತಹತಹಿಸುವುದಿಲ್ಲ ಕಾತರ ಹೊಂದುವುದಿಲ್ಲ ಗೊಂದಲಗೊಳ್ಳುವುದಿಲ್ಲ ಅದಕ್ಕೆ ಎಲ್ಲ ಆಸೆಗಳು ಪೂರ್ಣವಾಗಿವೆ ಅಂತ ತೃಪ್ತವಾಗಿರುತ್ತವೆ ಹೀಗೆ ಶಮನಗೊಂಡ ಇಂದ್ರಿಯಗಳು ಯಾರಲ್ಲಿದೆಯೋ ಅವು ಯಾವುದೂ ಕೂಡ ಆತನ ಮನಸ್ಸನ್ನಾಗಲಿ ದೇಹವನ್ನಾಗಲಿ ಇಂದ್ರಿಯಗಳನ್ನಾಗಲಿ ನರವ್ಯೂಹವನ್ನಾಗಿರಲಿ ಸ್ವಲ್ಪವೂ ಕೂಡ ತೊಂದರೆ ಕೊಡುವುದಿಲ್ಲ ಅಂಥ ಶಾಂತ ಅವಸ್ಥೆಯಲ್ಲಿದ್ದವನು ಉಳಿದ ಎಲ್ಲ ಆಸೆಯನ್ನು ಬಿಟ್ಟಿರುವುದರಿಂದ ತನ್ನ ಅಂತರಂಗದಲ್ಲಿರುವ ನಿಜವಾದ ತನ್ನ ಸ್ವರೂಪವಾದ ಆತ್ಮವನ್ನು ತಿಳಿದುಕೊಳ್ತಾನೆ ಇದನ್ನು ಇಲ್ಲಿ ಈ ರೀತಿ ಹೇಳ್ತಾರೆ ಈ ಮಂತ್ರಕ್ಕೆ ಶಂಕರ ಭಾಷ್ಯ ತುಂಬ ಸ್ಪಷ್ಟವಾಗಿ ಕೆಲವೊಂದು ಸಂಗತಿಗಳನ್ನೆಲ್ಲ ಹೇಳ್ತೇವೆ ಹಾಗಾಗಿ ಇದನ್ನು ಒಂದು ಸಲ ಓದ್ತೀನಿ ಅಣೋಹ ಸೂಕ್ಷ್ಮಾತ್ ಅಣಿಯಾನ್ ಶ್ಯಾಮಕಾದ್ ಶ್ಯಾಮಕಾದೇಹೆ ಅಣುತರ ಅಣುವಿಗಿಂತಲೂ ಸೂಕ್ಷ್ಮವಾದದ್ದರಿಂದ ಅಣಿಯಾನ್ ಅಂತಂದರೆ ಅಣುವಿಗಿಂತಲೂ ಸೂಕ್ಷ್ಮತರ ಯಾವ ರೀತಿ ಅಂತಂದರೆ ಶ್ಯಾಮಕಾದೇಹೆ ಶ್ಯಾಮಕ್ ಅಂತಂದರೆ ಸಾಸಿವೆ ಕಾಳು ಅದಕ್ಕಿಂತಲೂ ಕೂಡ ಶ್ಯಾಮಕ ಅಂದರೆ ಎಲ್ಲಕ್ಕಿಂತ ಚಿಕ್ಕ ವಸ್ತು ನಮ್ಮ ಕೈಗೆ ಸಿಗಿದೆಯೋ ಯಾವುದು ಸಾಮಾನ್ಯ ಸಾಸಿವೆ ಕೇಳು ಕಾಳು ಅಂತ ಹೇಳುತ್ತೇವೆ ಅದಕ್ಕಿಂತಲೂ ಕೂಡ ಚಿಕ್ಕದು ಅಂತ ಮಹದೋ ಮಹತ್ ಪರಿಣಾಮ ಪರಿಮಾಣತ್ ಮಹೀಯನ್ ಮಹತ್ತರ ಪೃಥವ್ಯಾಧೇ ಅಣು ಮಹತ್ವಾ ಯದಸ್ತಿ ವಸ್ತು ತತ್ ತನ್ನ ಆತ್ಮನಾ ನಿತ್ಯ ಆತ್ಮವತ್ ಸಂಭವತಿ ಭೂಮಿ ಮೊದಲಾದ ವಸ್ತುಗಳಿಂತ ಬೃಹತ್ ಅಂತ ನಾವು ಹೇಳುವುದಿದ್ರೆ ಮಹತ್ತರಹ ಅಂತ ಹೇಳುವುದ್ರೆ ಭೂಮಿ ಮೊದಲಾದಂತ ಗ್ರಹ ಇತ್ಯಾದಿಗಳಿಗಿಂತಲೂ ಸಾಸಿವೆ ಕಾಳು ಮೊದಲಾದವುಗಳಿಗಿಂತಲೂ ಸೂಕ್ಷ್ಮ ಎನ್ನುವುದಾಗಿಯೂ ಕೂಡ ಈ ಅಣು ಮಹತ್ ಏನೇನು ಜಗತ್ತಲ್ಲಿ ನಾವು ಕಾಣ್ತೇವಲ್ಲ ಇವೆಲ್ಲ ಯಾವುದರಿಂದ ಅಸ್ತಿತ್ವವನ್ನು ಪಡೆದಿದೆ ಅಂತಂದರೆ ಆತ್ಮನಾ ನಿತ್ಯೇನ ಆತ್ಮವತ್ತು ಸಂಭವತಿ ನಿತ್ಯವಾದ ಯಾವಾಗಲೂ ಇರತಕ್ಕಂತ ವಸ್ತುವಾದ ಆತ್ಮ ಅದರಲ್ಲಿ ಈ ಎಲ್ಲ ವಸ್ತುಗಳ ಹಿನ್ನೆಲೆಯಲ್ಲಿ ಇರುವುದರಿಂದಲೇ ಆತ್ಮ ಮತ್ತು ಸಂಭವತಿ ಇವುಗಳಿಗೆಲ್ಲ ಅಸ್ತಿತ್ವ ಬಂದಿದೆ ಪ್ರತಿಯೊಂದು ವಸ್ತು ಇರುವುದಾಗಿದ್ದರೆ ಆ ಇರುವ ಎಲ್ಲ ವಸ್ತುಗಳ ಇರುವಿಕೆಗೆ ಯಾವುದು ಕಾರಣ ಯಾವುದು ಮೂಲಭೂತ ಯಾವುದು ಹಿನ್ನೆಲೆಯಲ್ಲಿ ಇದೆ ಅಂತ ಈ ಆತ್ಮ ತದ್ ಆತ್ಮನ ವಿನಿರ್ಮುಕ್ತ ಅಸತ್ ಸಂಪದ್ಯತೆ ಈ ಆತ್ಮನಿಂದ ವಿನಿರ್ಮುಕ್ತ ಅಂತಂದರೆ ಈ ಆತ್ಮ ಎನ್ನುವುದು ಇಲ್ಲದೆ ಹೋದರೆ ಅದಕ್ಕೆ ಅಸತ್ ಅದಕ್ಕೆ ಇರುವಿಕೆ ಇರುವುದಿಲ್ಲ ಸತ್ ಅಂತಂದರೆ ಇರುವಿಕೆ ಪರಬ್ರಹ್ಮನ ಸ್ವರೂಪವನ್ನು ಹೇಳುವಾಗ ಸತ್ ಅಂತಲೂ ಕೂಡ ಹೇಳ್ತಾರೆ ಸತ್ ಚಿತ್ ಆನಂದ ಅಂತ ಮೂರು ಸ್ವರೂಪವನ್ನು ಸಾಮಾನ್ಯವಾಗಿ ಪ್ರಸಿದ್ಧವಾಗಿ ವೇದಾಂತದಲ್ಲಿ ಹೇಳ್ತಾರೆ ಒಂದು ಇರುವುದು ಯಾವುದೇ ವಸ್ತುವಾಗಿರಲಿ ಜಗತ್ತಿನಲ್ಲಿ ಕಾಣುವ ಯಾವುದೇ ಒಂದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ವಸ್ತುವೋ ಇನ್ನೊಂದೋ ಮತ್ತೊಂದು ಪ್ರತಿಯೊಂದಕ್ಕೂ ಕೂಡ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ ಯಾವುದೇ ಅಸ್ತಿತ್ವ ಬರಬೇಕಾದ್ರೆ. ಅದಕ್ಕೆ ಮೂಲವಾಗಿ ಇರತಕ್ಕಂಥದ್ದು ಆತ್ಮವಸ್ತು ಯಾಕಂದರೆ ಆ ಸತ್ ಎನ್ನುವುದೇ ಆತ್ಮವಾಗಿದೆ ಆತ್ಮಕ್ಕೆ ಸತ್ ಎನ್ನು ಒಂದು ಗುಣ ಇದೆ ಅಂತ ನಾವು ಹೇಳುವುದಕ್ಕೆ ಆಗೋದಿಲ್ಲ ಆತ್ಮವೇ ಸತ್ ಆಗಿದೆ ಇದು ಇದನ್ನು ವಿಸ್ತಾರವಾಗಿ ತೈತಿರಿಯ ಉಪನಿಷತ್ನಲ್ಲಿ ವಿವರಿಸಲಾಗ್ತದೆ ಅನೇಕ ಬಗೆಯ ಲಕ್ಷಣಗಳು ಅಂತಲ್ಲ ಏನೋ ವಿಸ್ತಾರವಾದ ಚರ್ಚೆ ಬರುತ್ತೆ ಅಷ್ಟೆಲ್ಲ ನಮಗೆ ಬೇಕಾಗಿಲ್ಲ ಒಂದು ವಸ್ತುವಿಗೆ ಒಂದು ಗುಣ ಇದೆ ಅಂತ ಹೇಳಬೇಕಾದ್ರೆ ಆ ಗುಣ ಬೇರೆ ವಸ್ತು ಬೇರೆ ಅಂತ ನಾವು ಭಾವಿಸಬೇಕಾಗುತ್ತೆ ಉದಾಹರಣೆಗೆ ಕೆಂಪನೆಯ ಒಂದು ಪೆನ್ನು ಅಂತ ನಾವು ಹೇಳಬೇಕಾದ್ರೆ ಕೆಂಪು ಎನ್ನುವ ಗುಣ ಬೇರೆ ಪೆನ್ನು ಹೇಳುವ ಒಂದು ವಸ್ತು ಬೇರೆ ಅಂತ ನಾವು ಭಾವಿಸಬೇಕು ಅದೇ ರೀತಿಯಲ್ಲಿ ಆತ್ಮನ ಗುಣ ಈ ಸತ್ ಇರುವಿಕೆ ಅಂತ ಹೇಳಿದರೆ ಆತ್ಮ ಬೇರೆ ಅಸತ್ತು ಬೇರೆ ಅಂತ ಭಾವಿಸಬೇಕಾದ ಬೇಕಾಗತ್ತೆ ಈ ರೀತಿಯ ಸ್ವರೂಪ ಇದಲ್ಲ ಆತ್ಮನಿಗಿಂತ ಬೇರೆಯಾದ್ದಲ್ಲ ಅವನ ಗುಣ ಆತ್ಮವೇ ಆಗಿದೆ ಅದು ಇರುವಿಕೆ ಅಂತ ಅಂದರೆ ಆತ್ಮ ಆತ್ಮ ಅಂದರೆ ಇರುವಿಕೆ ಇದಕ್ಕೆ ತಟಸ್ಥ ಲಕ್ಷಣ ಅಂತ ಹೇಳ್ತಾರೆ ಅದು ತರ್ಕದಲ್ಲಿ ಜಾಸ್ತಿ ಬರುತ್ತೆ ಹೆಚ್ಚು ವಿವರ ತಸ್ಮಾತ್ ಅಸ ಆತ್ಮ ಅಣೋರಣೀಯಾನ್ ಮಹತೋ ಮಹೀಯಾನ್ ಸರ್ವನಾಮ ರೂಪ ವಸ್ತು ಉಪಾಧಿಕತ್ವಾತ್ ನಾವು ಏನೇನನ್ನೆಲ್ಲ ನೋಡ್ತೇವೆ ನಾಮ ರೂಪಗಳು ಕಾಣುವಂಥ ಎಲ್ಲ ವಸ್ತುಗಳು ಎಲ್ಲ ರೂಪ ಇನ್ನು ಒಂದೊಂದು ವಸ್ತುವಿಗೂ ಒಂದೊಂದು ಹೆಸರು ಕೊಟ್ಟಿದ್ದೇವೆ ಈ ಎಲ್ಲ ಹೆಸರುಗಳು ಈ ಎಲ್ಲವೂ ಕೂಡ ಆತ್ಮನಿಗೆ ಉಪಾಧಿ ಉಪಾಧಿ ಅಂತಂದ್ರೇನು ಒಂದು ವಸ್ತುವನ್ನು ನಾವು ನೋಡಬೇಕಾದ್ರೆ ದರ್ಶನ ಎನ್ನುವಂಥ ಕ್ರಿಯೆ ಆಗಬೇಕು ನಾನು ನಿಮ್ಮನ್ನು ನೋಡಬೇಕಾದ್ರೆ ನನ್ನ ಮತ್ತು ನಿಮ್ಮ ಅಂತರದಲ್ಲಿ ಇನ್ನೊಂದು ವಸ್ತು ಇರಬಾರ್ದು ಯಾರೊಬ್ಬರು ತಂದು ಒಂದು ದೊಡ್ಡ ಒಂದು ಪರದೆನೆಯಲ್ಲಿ ಕಟ್ಟಿಬಿಟ್ರೆ ನೀವು ಪರದೆನೆ ನೋಡ್ತೀರಿ ಹೊರತು ನನ್ನನ್ನು ನೋಡುವುದಿಲ್ಲ ನಾನು ಹಾಗೆ ಪರದೆಯನ್ನು ನೋಡ್ತೀನಿ ಹೊರತು ನಿಮ್ಮನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಹೀಗೆ ನಮ್ಮ ಈ ನೋಡುವ ಕ್ರಿಯೆಯನ್ನು ತಡೆಯುವ ವಸ್ತು ಇದೆಯಲ್ಲ ಅದೇ ಉಪಾಧಿ ಪರದೆ ಅಂತಂದರೆ ಇಲ್ಲಿ ಉಪಾಧಿ ಅದೇ ರೀತಿಯಲ್ಲಿ ನಮ್ಮ ಅಂತರಂಗದಲ್ಲಿ ಆತ್ಮನಿದ್ದಾನೆ ಅಂತ ಇಲ್ಲಿ ಹೇಳಲಾಗಿದೆ ಆದರೆ ಕಾಣುವುದಿಲ್ಲವಲ್ಲ ಅಂತ ಕೇಳಿದರೆ ಅದು ಯಾಕೆ ಕಾಣೋದಿಲ್ಲ ನಮ್ಮ ಮತ್ತು ನಮ್ಮ ಆತ್ಮನ ನಡುವೆ ಈ ಉಪಾಧಿ ನಮ್ಮನ್ನ ದರ್ಶನವನ್ನು ತಡೆಯುವಂಥ ವಸ್ತು ಇದೆ ಯಾವುದದು ಅಂತಂದರೆ ಈ ಎಲ್ಲ ನಾಮ ರೂಪಗಳು ಅವೆಲ್ಲ ಉಪಾಧಿ ಆತ್ಮನಿಗೆ ಉಪಾಧಿ ಅದು ಇರುವುದರಿಂದ ಈ ಸಣ್ಣದಾಗಿಯೋ ದೊಡ್ಡದಾಗಿಯೋ ಬೃಹತ್ತಾಗಿಯೋ ಎಲ್ಲ ಕಾಣಿಸ್ತದೆ ಅದೆಲ್ಲದರ ಅಂತರಂಗದಲ್ಲಿ ಈ ಆತ್ಮ ಇದೆ ಸ ಚ ಆತ್ಮ ಅಂತೋ ಬ್ರಹ್ಮದಿ ಸ್ಥಂಭಪರ್ಯಂತಸ ಪ್ರಾಣಿಜಾತ ಗುಹಾಂ ಹೃದಯ ನಿಹಿತ ಆತ್ಮಭೂತ ಸ್ಥಿ ಇಂಥ ಆತ್ಮನು ಬ್ರಹ್ಮನಿಂದ ಶುರುವಾಗಿ ಬ್ರಹ್ಮ ಅಂದರೆ ಚತುರ್ಮುಖ ಸೃಷ್ಟಿ ಮಾಡಿದಂಥ ಚತುರ್ಮುಖ ಬ್ರಹ್ಮ ಆತ್ಮಕ್ಕೆ ಪರಬ್ರಹ್ಮನಿಗೆ ಅತ್ಯಂತ ಹತ್ತಿರದಲ್ಲಿರುವ ವಸ್ತುವೆ ಚತುರ್ಮುಖ ಬ್ರಹ್ಮ ಅಂತ ಹೇಳ್ತಾರೆ ಈಶ್ವರ ಅಂತ ಹೇಳ್ತಾರೆ ಒಂದೇ ಒಂದು ಸ್ಟೆಪ್ ಕೆಳಗೆ ಅಷ್ಟೆ ಅಂಥ ಈಶ್ವರ ಮನಸ್ಸು ಮಾಡಿದರೆ ಪರಬ್ರಹ್ಮದಲ್ಲೇ ಒಂದಾಗಿ ಬಿಡಬಲ್ಲ ಆದರೆ ಎಲ್ಲ ಸೃಷ್ಟಿ ಅವನದ್ದು ಒಂದು ಸ್ಟೆಪ್ ಕೆಳಗೆ ಅಂತ ಹೇಳತಕ್ಕಂಥ ಆ ಸೃಷ್ಟಿಕರ್ತ ಬ್ರಹ್ಮ ಅಥವಾ ಈಶ್ವರ ಹಾಗೂ ಈ ವ್ಯಕ್ತ ಜಗತ್ತು ಇದು ಕೂಡ ಬ್ರಹ್ಮಾದಿ ಸ್ತಂಭ ಪರ್ಯಂತ ಅಂತ ಹೇಳ್ತಾರೆ ಬ್ರಹ್ಮ ಪರಬ್ರಹ್ಮನಿಂದ ಅಲ್ಲ ಸೃಷ್ಟಿಕರ್ತ ಬ್ರಹ್ಮನಿಂದ ಹಿಡಿದು ಸ್ತಂಭ ಅಂತಂದರೆ ಒಂದು ಹುಲ್ಲಿನ ತುಣುಕು ಅಥವಾ ಸ್ತಂಭ ಕಂಬ ಅಂತಲೂ ಹೇಳ್ತಾರೆ ಕಣ್ಣಿಗೆ ಕಾಣುವಂಥ ಯಾವುದೋ ಒಂದು ವಸ್ತು ಸ್ತಂಭ ಅಂತ ಹೇಳ್ತಾರೆ ಈ ಎಲ್ಲ ವಸ್ತುಗಳಲ್ಲಿ ಪ್ರಾಣಿಜಾತ ಪ್ರಾಣಿಗಳಲ್ಲಿ ಗುಹಾಯಾಮ್ ನಿಹಿತ ಗುಹೆಯಲ್ಲಿ ಇಡಲ್ಪಟ್ಟಂಥ ಆತ್ಮಭೂತ ಸ್ಥಿತ ಅದೆಲ್ಲದರ ಆತ್ಮವಾಗಿ ಅಂತರಂಗದಲ್ಲಿರುವ ಅಸ್ತಿತ್ವವಾಗಿ ಈ ಆತ್ಮನು ನೆಲೆಸಿದ್ದಾನೆ ಅಂತಲೇ ನಾವು ತಿಳಿದುಕೊಳ್ಳಬೇಕು ತಮ ಆತ್ಮಾನಂ ದರ್ಶನ ಶ್ರವಣ ಮನನ ವಿಜ್ಞಾನಲಿಂಗಂ ಅಕ್ರತು ಅಕಾಮ ದೃಷ್ಟಾದೃಷ್ಟಬಾಹ್ಯವಿಷಯೇಭ್ಯ ಅಂಥವನು ಕಾಣತಾನೆ. ಈ ಆತ್ಮನನ್ನು ಯಾರು ಕಾಣತಾನೆ ಅಂತಂದರೆ ಅಕ್ರತುಹು ಅಕಾಮಹ ಆಸೆಯನ್ನು ಬಿಟ್ಟವನು ಕಾಣ್ತಾನೆ ಯಾಕಂತಂದರೆ ಯಾರಿಗೆ ಆಸೆ ಇದೆಯೋ ಅವನು ಆ ಆಸೆಯನ್ನು ಪೂರೈಸುವುದಕ್ಕೋಸ್ಕರ ಅದರ ಬೆನ್ನ ಹಿಂದೆ ಓಡ್ತಾನೆ ಹೊರತು ತನ್ನ ಒಳಗಿರುವ ಆತ್ಮನನ್ನು ತಿಳಿಯುವುದಕ್ಕೆ ಹೋಗುವುದಿಲ್ಲ ಇಡೀ ಪ್ರಪಂಚ ವ್ಯವಹಾರ ಹೇಗೆ ಆಗುತ್ತೆ ನಮಗೆ ಪ್ರಪಂಚ ಕಾಣುತ್ತೆ ಪ್ರಪಂಚದಲ್ಲಿ ಒಂದು ವಸ್ತು ಅನುಭವಕ್ಕೆ ಬರುತ್ತೆ ಇದು ಚೆನ್ನಾಗಿದೆ ಅಂತ ನಾವು ಸ್ವೀಕರಿಸ್ತೇವೆ ಇದು ಚೆನ್ನಾಗಿಲ್ಲ ಅಂತ ಬಿಡ್ತೇವೆ ಇದರಿಂದ ಸುಖ ಸಿಗುತ್ತೆ ಅಂತ ಒಂದು ವಸ್ತುವನ್ನು ಒಂದು ಅನುಭವವನ್ನು ಗಳಿಸ್ಕೊಳ್ತೇವೆ ಅದನ್ನೇ ಇಟ್ಟುಕೊಳ್ಳೋದಕ್ಕೆ ಹೋರಾಡ್ತೇವೆ ಅದರಿಂದ ಎಷ್ಟೆಷ್ಟು ಸಾಧ್ಯವಿದೆಯೋ ಅಷ್ಟಷ್ಟು ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಹೋರಾಡ್ತೇವೆ ಹೀಗೆ ನಮ್ಮ ಆಸಕ್ತಿ ನಮ್ಮ ಆಸೆ ನಮ್ಮ ಕಾಮನೆ ಎಲ್ಲೆಲ್ಲೋ ಹತ್ತಾರು ಕಡೆ ಹರಡಿ ಹೋಗಿರುವುದರಿಂದ ನಾವು ಅವುಗಳ ಬೆನ್ನಹತ್ತಿ ಹೋಗ್ತಾ ಇದ್ದೇವೆ ಸುಖವನ್ನು ಬೆನ್ನಟ್ಟಿ ಹೋಗುತ್ತೇವೆ ಅದರ ಪ್ರತಿ ಸಲವೂ ಕೂಡ ಮೋಸ ಹೋಗ್ತೇವೆ ಅದು ಬೇರೆ ವಿಷಯ ಏನೋ ಸ್ವಲ್ಪ ಸುಖದ ಭ್ರಮೆ ಮನಸ್ಸಿಗೆ ದೇಹಕ್ಕೆ ನಮ್ಮ ಇಂದ್ರಿಯಗಳಿಗೆ ಒಂದು ರೀತಿಯ ಸಂವೇದನೆ ಒಂದು ರೀತಿಯ ಅನುಭವ ಸುಖ ಹಾಗೆ ಅನಿಸುತ್ತೆ ಸ್ವಲ್ಪ ಹೊತ್ತು ಅದರಲ್ಲೇ ನಾವು ಉನ್ಮತ್ತರಾಗಿ ಇರ್ತೇವೆ ಆಯಿತು ಅದರ ಅವಧಿ ಮುಗಿದ ಮೇಲೆ ಹೊಟ್ಟೋಯಿತು ಆ ವಸ್ತು ಎಷ್ಟು ಹೊತ್ತು ಅಂತ ಇರುತ್ತೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂತ ಗೀತೆ ಹೇಳುತ್ತೆ ಮಾತ್ರ ಅಂತಂದರೆ ವಿಷಯಗಳು ಇಂದ್ರಿಯ ಇಂದ್ರಿಯಗಳಿಗೆ ಸುಖವನ್ನು ನೀಡಬಲ್ಲಂಥ ವಸ್ತುಗಳು ಜಗತ್ತಲ್ಲಿ ಸಾಕಷ್ಟಿವೆ ಅವೆಲ್ಲವೂ ಕೂಡ ಆಗಮ ಪಾಯಿನ ಬರ್ತವೆ ಹೋಗ್ತವೆ ಆಗಮ ಬರ್ತವೆ ಅಪಾಯಿನಃ ಹೋಗುತ್ತವೆ ಅವು ಏನು ಮಾಡ್ತವೆ ಅಂತಂದರೆ ಶೀತ ಉಷ್ಣ ಮೊದಲಾದಂಥ ಅನುಭವಗಳನ್ನು ಕೊಡ್ತವೆ ಅವುಗಳು ಯಾವುದೂ ಕೂಡ ಶಾಶ್ವತವಲ್ಲ ಸ್ಥಿರವಾದ ನಿತ್ಯವಾದ ಅನುಭವವನ್ನು ನಮಗೆ ನೀಡುವುದಿಲ್ಲ ನಿತ್ಯವಾದ ವಸ್ತುಗಳೇ ಅಲ್ಲ ಅವು ಆದ್ದರಿಂದ ಇವುಗಳ ಬೆನ್ನಹತ್ತಿ ನಾವು ಎಷ್ಟು ಎಷ್ಟು ಬೇಟೆಯಾಡ್ತಾ ಹೋಗ್ತೇವೋ ಈ ಜೀವನದಲ್ಲಿ ಕೊನೆಯೇ ಇಲ್ಲ ನಾವು ಇವುಗಳ ಬೆನ್ನಹತ್ತಿ ಹತ್ತಿದ್ರಿಂದಲೇ ನಮ್ಮ ಅಂತರಂಗದಲ್ಲಿರುವ ನಿಜವಾದ ಸತ್ಯ ಯಾವುದು ಅದು ಕಾಣಿಸುವುದಿಲ್ಲ ಇಂಥ ಆಸೆಯನ್ನು ಯಾರು ಬಿಡ್ತಾನೆ ಹೀಗೊಂದು ಆತ್ಮ ಇದೆ ಅದು ನಿತ್ಯವಾದದ್ದು ಅದು ಎಲ್ಲ ಅಸ್ತಿತ್ವದ ಅತ್ಯಂತ ನೈಜ ಸ್ವರೂಪವಾದದ್ದು ಎಲ್ಲದಕ್ಕೂ ಮೂಲಭೂತವಾದದ್ದು ಅದು ಇಲ್ಲದಿದ್ದರೆ ಬೇರೇನೂ ನಡೆಯುವುದಿಲ್ಲ ಅದೊಂದನ್ನು ನಾನು ಕಂಡುಕೊಂಡ್ರೆ ನನಗೆ ಎಲ್ಲ ಆಸೆಗಳ ಪೂರೈಕೆ ಆಗುತ್ತೆ ಎಲ್ಲ ಸುಖ ದುಃಖ ಮೊದಲಾದ ದ್ವಂದ್ವಗಳಿವೆ ಎಲ್ಲ ಅವುಗಳು ಬಿಟ್ಟು ಹೋಗುತ್ತವೆ ಇದನ್ನು ಯಾರು ಅರಿತುಕೊಂಡಿದ್ದಾನೋ ಅಂಥವನು ಆಸೆಯನ್ನು ಬಿಡ್ತಾನೆ ಅವನಿಗೆ ದಾರಿ ತಿಳಿದಿರಿ ಅವನು ಅಂತರಂಗದ ಕಡೆಗೆ ನೋಡ್ತಾನೆ ಅಂಥವನೇ ಅಕ್ರತು ತಂ ಅಕ್ರತು ಅಕಾಮಹ ಯಾವುದರ ಮೂಲಕ ಅವನು ತಿಳಿತಾನೆ ಅಂತಂದರೆ ದರ್ಶನ ಶ್ರವಣ ಮನನ ವಿಜ್ಞಾನ ಲಿಂಗಂ ಶ್ರವಣ ಮನನ ವಿಜ್ಞಾನ ಇದನ್ನು ಇನ್ನೊಂದು ರೀತಿಯಲ್ಲಿ ಶ್ರವಣ ಮನನ ನಿಧಿಧ್ಯ ಅಂತಲೂ ಕೂಡ ಹೇಳ್ತಾರೆ ಆತ್ಮವಸ್ತುವನ್ನು ಮೊದಲು ಕೇಳಬೇಕು ಹೀಗೊಂದು ಇದೆ ಹೀಗೊಂದು ವಸ್ತು ಇದೆ ಅಂತ ಇನ್ನೊಬ್ಬ ಹೇಳದೆ ಹೋದರೆ ಯಾರಿಗೂ ಕೂಡ ಈ ವಿಷಯ ಗೊತ್ತೇ ಇರುವುದಿಲ್ಲ ಪ್ರಪಂಚದಲ್ಲಿ ಕೋಟ್ಯಂತರ ಜನ ಜೀವನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಹುಟ್ಟುತ್ತಾ ಇರ್ತಾರೆ ಸಾಯ್ತಾನೂ ಇರ್ತಾರೆ ಜೀವನ ನಡೀತಾನೇ ಇರ್ತದೆ ಅದರ ಮಧ್ಯೆ ಆತ್ಮನ ವಿಚಾರವಾಗಿ ಕಿವಿಗೆ ಈ ಒಂದು ವಿಚಾರ ಬೀಳುವುದು ಕೆಲವರಿಗೆ ಮಾತ್ರ ಹಾಗೆ ಕೆಲವರಿಗೆ ಬಿದ್ದದ್ದು ಅಲ್ಲಿ ಉಳೆಯುವುದಿಲ್ಲ ಈ ಕಾದ ಹಂಚಿಗೆ ಒಂದು ಬಿಂದು ನೀರು ಹಾಕಿದರೆ ಒಂದು ಕ್ಷಣದಲ್ಲಿ ಯಾರು ಹೋಗುತ್ತಲ್ಲ ಹಾಗೆ ಕಿವಿಗೆ ಬೀಳ್ತದೆ ಹೊರಟು ಹೋಗುತ್ತದೆ ಆದರೆ ಎಲ್ಲೋ ಕೆಲವರಿಗೆ ಅದು ಒಳಕ್ಕೆ ಇಳೀತದೆ ಅದೇ ಶ್ರವಣ ಹಾಗೆ ಕೇಳಬೇಕು ಆಮೇಲೆ ಮನನ ಅದನ್ನೇ ಆಲೋಚಿಸಬೇಕು ಕೇವಲ ಕಿವಿಗೆ ಬಿದ್ದು ಆಗಲಿಲ್ಲ ಅನೇಕ ಕಾಲ ನಮ್ಮ ಅಂತರಂಗವನ್ನು ಇಡೀ ಕಲಕಿ ಅದನ್ನು ಪರಿವರ್ತನೆ ಮಾಡಿ ಪೂರ್ಣವಾಗಿ ಈ ವಿಷಯ ವಸ್ತುಗಳ ಪ್ರಪಂಚದಿಂದ ಅದನ್ನು ಹಿಂದಕ್ಕೆ ಎಳೆಯಬೇಕಾದ್ರೆ ಆ ಒಳಗೆ ಕೇಳುವ ಮತ್ತು ಮನನ ಮಾಡುವ ವಿಷಯಕ್ಕೆ ಎಷ್ಟು ಶಕ್ತಿ ಇರಬೇಕು ಹೇಳಿ ಸಾಮಾನ್ಯ ಶಕ್ತಿ ಇದ್ದರೆ ಸಾಲದು ಶ್ರವಣ ಅದೇ ಮನನ ಮತ್ತೆ ಮತ್ತೆ ಅದನ್ನೇ ಕೇಳಿದಂಥ ಸತ್ಯವಿಚಾರವನ್ನೇ ವೇದಾಂತ ವಿಚಾರವನ್ನೇ ನಿರಂತರ ಆಲೋಚನೆ ಮಾಡಿ ಮಾಡಿ ಮಾಡಿ ಈ ಪ್ರಪಂಚದಲ್ಲಿ ಸಾರ ಇಲ್ಲ ಈ ನಮಗೆ ಏನು ದಕ್ಕೋದಿಲ್ಲ ನಿತ್ಯವಾದದ್ದು ಅಂತ ಜ್ಞಾನ ಬರ್ತದೆ ಆಗ ಅಂತ ಜ್ಞಾನ ಬಂದಾಗ ನಿಧಿಧ್ಯ ನಿರಂತರ ಅದನ್ನೇ ಧ್ಯಾನಿಸುವಂತ ಒಂದು ಮನಸ್ಥಿತಿ ಬರ್ತದೆ ಹೀಗೆ ದರ್ಶನ ಶ್ರವಣ ಮನನ ವಿಜ್ಞಾನ ಲಿಂಗಂ ಅಕ್ರತುಹು ಅಕಾಮಹ ಇಂಥ ಚಿಹ್ನೆಗಳಿಂದ ಕೂಡಿದಂಥ ಈ ವ್ಯಕ್ತಿ ಅಕ್ರಮಹ ಅಕ್ರತು ಅಕಾಮಹ ಕಾಮವನ್ನು ಬಿಟ್ಟವನಾಗಿ ದೃಷ್ಟ ಅದೃಷ್ಟ ಬಾಹ್ಯ ವಿಷಯೇಭ್ಯ ಕಣ್ಣಿಗೆ ಕಾಣುವ ದೃಷ್ಟ ಅಂತಂದರೆ ಈ ಪ್ರಪಂಚಕ್ಕೆ ಸಂಬಂಧಪಟ್ಟ ದೃಷ್ಟ ಅಂದರೆ ನೋಡಿದ ಅಂತ ಅರ್ಥ ನಾವು ನೋಡ್ತಾ ಇರುವ ಈ ಎಲ್ಲ ಪ್ರಾಪಂಚಿಕವಾದ ಸುಖಗಳಿಂದ ತನ್ನ ಮನಸ್ಸನ್ನು ಹಿಂದಕ್ಕೆ ಸೆಳೆದುಕೊಂಡು ಅದೃಷ್ಟ ಅಂತಂದರೆ ನಮಗೆ ಕಾಣದ ಸ್ವರ್ಗ ಮೊದಲಾದ ಪರಲೋಕ ಅದು ಕೂಡ ಒಂದು ರೀತಿ ಕಾಮನೇನೆ ಈ ಜನ್ಮ ಮುಗಿದ ಮೇಲೆ ಸ್ವರ್ಗಕ್ಕೆ ಹೋಗಿ ನಾನು ಅಲ್ಲಿ ಅನಂತ ಕಾಲ ಸುಖವಾಗಿ ಅನುಭವಿಸ್ತೇನೆ ಜೀವಿಸ್ತೇನೆ ಅಂತ ಯಾರು ಇಷ್ಟಪಟ್ಟು ಯಾಗಯಜ್ಞಾದಿಗಳನ್ನೆಲ್ಲ ಮಾಡ್ತಾರೋ ಹಾಗೆ ಅನೇಕ ಅನೇಕ ಬಗೆಯ ಸಾಧನೆಗಳೆಲ್ಲ ಇವೆ ಮುಂದಿನ ಈ ಜನ್ಮ ಮುಗಿದ ಮೇಲೆ ಸುಖವಾಗಿ ಇರಬಹುದು ಅಂತ ಭಾವಿಸ್ತಾರೆ ಅದು ಅದೃಷ್ಟ ಅಂತ ಅದಕ್ಕೆ ಹೆಸರು ದೃಷ್ಟ ಮತ್ತು ಅದೃಷ್ಟ ಈ ವಿಷಯಗಳಿಂದೆಲ್ಲ ಹಿಂದಿರುಗಿ ಆ ಯಾವ ಕಾಮನೆಗಳು ಇಲ್ಲದವನೇ ಅಕೃತು ಪರತಬುದ್ಧಿ ಇತ್ಯರ್ಥ ಪರತ ಅಂತಂದರೆ ಹಿಂದಕ್ಕೆ ಸೆಳೆಯಲ್ಪಟ್ಟ ಯದಾಚವಂ ತದಾ ಮನಆಾದೀನಿ ಕರ್ಣಾನಿ ಧಾತವ ಶರೀರಸ ಧಾರಣಾತ್ ಪ್ರಸೀದಂತಿ ಇವುಗಳ ಮೂಲಕ ಈ ಸಾಧನೆಗಳಿಂದಾಗಿ ಮನಸ್ಸೇ ಮೊದಲಾದ ಇಂದ್ರಿಯಗಳು ಕರಣ ಅಂತಂದರೆ ಇಂದ್ರಿಯಗಳು ಸಾಮಾನ್ಯವಾಗಿ ಹನ್ನೊಂದು ಇಂದ್ರಿಯ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ನಾವು ಸಾಮಾನ್ಯ ಹೇಳೋದು ಇಂದ್ರಿಯಗಳು ಐದು ಈ ಐದು ಇಂದ್ರಿಯಗಳು ಅಂತಂದರೆ ವಿಷಯಗಳನ್ನು ತಿಳಿದುಕೊಳ್ಳುವ ಒಂದು ಕಿಂಡಿ ಅಂತ ಹೇಳ್ಬೋದು ಕಿಟಕಿ ಕಿಟಕಿ ಮೂಲಕ ಹೊರಗಿನಿಂದ ಬೆಳಕು ಒಳಕ್ಕೆ ಬರುತ್ತಲ್ಲ ಅದೇ ರೀತಿಯಲ್ಲಿ ಹೊರಜಗತ್ತಿನ ಅರಿವು ನಮಗೆ ಆಗುವುದಕ್ಕೆ ಈ ಐದು ಕಿಟಕಿಗಳು ಅಥವಾ ಐದು ಗವಾಕ್ಷಿಗಳು ಬೇಕು ಅದು ಯಾವುದು ಅಂತಂದರೆ ಶ್ರವಣೇಂದ್ರಿಯ ಕಣ್ಣಿನ ಮೂಲಕ ನಾವು ನೋಡ್ತೇವಲ್ಲ ಆ ನೋಡುವ ಇಂದ್ರಿಯವೇ ಶ್ರವಣೇಂದ್ರಿಯ ದರ್ಶನೇಂದ್ರಿಯ ಅಂತಲೂ ಹೇಳ್ತಾರೆ ಶ್ರವಣೇಂದ್ರಿಯಂದರೆ ಕಿವಿ ಕೇಳುವುದು ದರ್ಶನೇಂದ್ರಿಯ ನೋಡುವುದು ಅದೇ ರೀತಿ ಘ್ರಾಣೇಂದ್ರಿಯ ವಾಸನೆಯನ್ನು ಪಡೆದುಕೊಳ್ಳುವಂಥದ್ದು ದರ್ಶನೇಂದ್ರಿಯ ಶ್ರವಣೇಂದ್ರಿಯ ಘ್ರಾಣೇಂದ್ರಿಯ ತ್ವಗೀಂದ್ರಿಯ ತ್ವಕ್ ಅಂತಂದರೆ ಚರ್ಮ ಯಾವುದೇ ಒಂದು ವಸ್ತುವಿನ ಸ್ಪರ್ಶದ ಅನುಭವ ಮಾಡುವಂಥ ಒಂದು ಇಂದ್ರಿಯ ಅದೇ ರೀತಿಯಲ್ಲಿ ಇನ್ನೊಂದು ಇಂದ್ರಿಯ ಬಾಕಿ ಇದೆ ರಸನೇಂದ್ರಿಯ ರುಚಿ ನೋಡುವಂಥದ್ದು ಯಾವುದೇ ವಸ್ತುವಿಗೆ ಒಂದು ರುಚಿ ಇರುತ್ತೆ ನಾಲಿಗೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ ಹೀಗೆ ಐದು ಇಂದ್ರಿಯಗಳನ್ನು ಜ್ಞಾನೇಂದ್ರಿಯ ಅಂತ ಹೇಳ್ತಾರೆ ಅದೇ ರೀತಿ ಕರ್ಮೇಂದ್ರಿಯಗಳು ಐದು ಇವೆ ಕೈ ಕಾಲು ವಾಕ್ಪಾಣಿ ಪಾದಂ ಉಪಸ್ಥ ಪಾಯು ಅಂತ ಹೇಳ್ತಾರೆ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಮತ್ತು ಒಂದು ಮನಸ್ಸು ಹತ್ತು ಐದು ಐದು ಹತ್ತು ಪ್ಲಸ್ ಒಂದು ಮನಸ್ಸು ಇದಿಷ್ಟು ಐದಕ್ಕೆ ಹನ್ನೊಂದಕ್ಕೆ ಇಂದ್ರಿಯ ಅಂತ ಹೇಳ್ತಾರೆ ಇದರಲ್ಲಿ ಪ್ರಧಾನವಾಗಿ ಇರುವಂಥದ್ದು ಮನಸ್ಸೇ ಮನಸ್ಸು ಈ ಹತ್ತು ಇಂದ್ರಿಯಗಳು ವೇಸ್ಟ್ ಕೆಲಸಕ್ಕೆ ಬರುವುದಿಲ್ಲ ನಾವು ಮಲಗಿ ನಿದ್ದೆ ಮಾಡುವಾಗ ಮನಸ್ಸು ಇರ್ತದೆ ಈ ಎಲ್ಲ ಇಂದ್ರಿಯಗಳು ಕೂಡ ತಟಸ್ಥವಾಗಿರ್ತವೆ ಮನಸ್ಸು ಮಾತ್ರ ಆ್ಯಕ್ಟಿವ್ ಆಗಿರ್ತದೆ ಗಾಢವಾದ ನಿದ್ರೆಯಲ್ಲಿ ಮನಸ್ಸು ಕೂಡ ಮಲಗಿರುತ್ತದೆ ಅಲ್ಲಿ ಯಾವ ಅರಿವೇ ಉಂಟಾಗುವುದಿಲ್ಲ ಯಾಕೆಂದರೆ ಈ ಅರಿಯುವ ಎಲ್ಲ ಕ್ರಿಯೆಗಳು ಕೂಡ ತಟಸ್ಥವಾಗಿರ್ತದೆ ಹೀಗೆ ಈ ಎಲ್ಲ ಕರಣಗಳು ಧಾತವ ಈ ಕರಣಗಳೇ ಇಂದ್ರಿಯಗಳೇ ಶರೀರಸ ಧಾರಣಾತ್ ಅವುಗಳು ಈ ಶರೀರದಲ್ಲಿ ಇರುವುದರಿಂದಾಗಿ ಆ ಕರಣಗಳು ಪ್ರಸೀದಂತ ಯಾಂ ಧಾತೂನಾ ಪ್ರಸಾದ ಆತ್ಮನಃ ಮಹಿಮಾನಂ ಕರ್ಮನಿಮಿತ್ತ ನಿಮಿತ್ತ ವೃದ್ಧಿಕ್ಷಯರಹಿತ ಪಶ್ಯತಿ ಈ ಧಾತುಗಳು ಅಥವಾ ಇಂದ್ರಿಯಗಳು ಎಲ್ಲ ಪ್ರಸಾದ್ ಶಮನ ಹೊಂದಿದಾಗ ಯಾವಾಗ ಶಮನ ಹೊಂದುತ್ತವೆ ಆಸೆಗಳು ಇಲ್ಲದಾಗ ಆಸೆಗಳನ್ನು ತ್ಯಜಿಸಿದಾಗ ಅವುಗಳ ಬೆನ್ನಟ್ಟಿ ಹೋಗುವ ಪ್ರವೃತ್ತಿ ಕಡಿಮೆ ಆಗುತ್ತೆ ಯಾವುದೇ ವಿಷಯವಸ್ತುಗಳಿಂದ ಪ್ರಪಂಚದ ಅನಾ ಆಕರ್ಷಕವಾದ ವಸ್ತುಗಳಿಂದ ನನಗೆ ಶಾಶ್ವತವಾದ ಸುಖ ಸಿಗುವುದಿಲ್ಲ ಅಂತ ತೀರ್ಮಾನ ಮಾಡಿ ಅವುಗಳಿಂದ ಎಲ್ಲ ತನ್ನ ಮನಸ್ಸನ್ನು ಹಿಂದಕ್ಕೆ ತೆಗೆದುಕೊಂಡಂಥ ವ್ಯಕ್ತಿ ಮನಸ್ಸು ಹಿಂದಕ್ಕೆ ತೆಗೆದುಕೊಂಡಾಗ ಇಂದ್ರಿಯಗಳು ಕೂಡ ಹಿಂದಕ್ಕೆ ಬರಬೇಕು ನನಗೆ ರುಚಿಕರವಾದ ತಿಂಡಿ ಬೇಡ ಅಂತ ಮನಸ್ಸು ಹೇಳಿದರೆ ನಾಲ್ಗೆಯಲ್ಲಿ ಕೂಡ ರಸ ಬರುವುದಿಲ್ಲ ಯಾವಾಗ ಬಾಯಲ್ಲಿ ನೀರು ಬರುತ್ತೆ ತಿಂಡಿಯನ್ನು ಕಂಡು ಕೂಡಲೇ ಮನಸ್ಸು ಹೇಳುತ್ತೆ ನೋಡು ನೋಡು ಅಲ್ಲಿ ತಿಂಡಿ ಒಳ್ಳೆ ರುಚಿಕರವಾದ ತಿಂಡಿ ಇದೆ ಹೋಗಿ ತಿನ್ನು ಅಂತ ಹೇಳಿದಾಗಲೇ ನಮಗೆ ಬಾಯಲ್ಲಿ ನೀರು ಬರುವುದು ಮನಸ್ಸು ಬೇಡ ಅಂತ ತಡೆದಾಗ ಅಲ್ಲಿ ಇಂದ್ರಿಯಗಳು ಕೂಡ ಶ್ರಮನ ಹೊಂದುತ್ತವೆ ಹೀಗೆ ಇದೆಲ್ಲವೂ ಕೂಡ ಜ್ಞಾನದಿಂದ ಶ್ರವಣ ಮನನ ನಿಧಿಧ್ಯ ಎನ್ನುವಂಥ ಈ ಜ್ಞಾನದ ಮೂಲಕ ನಾವು ಮಾಡಿದ ಸಂಕಲ್ಪ ಹಾಗೂ ಸಾಧನೆ ಇವುಗಳಿಂದಾಗಿ ಈ ಎಲ್ಲ ವಸ್ತುಗಳಿಂದ ಮನಸ್ಸನ್ನು ಹಿಂದಕ್ಕೆ ತೆಗೆದುಕೊಂಡು ಧಾತುಗಳೆಲ್ಲವೂ ಕೂಡ ಪ್ರಸಾದ ಪ್ರಸನ್ನವಾಗುವುದು ಪ್ರಸಾದ ಹೊಂದುವುದು ಅಂತಂದರೆ ಶಮನ ಹೊಂದುವುದು ಶಾಂತವಾಗುವುದು ಅದಕ್ಕಾಗಿ ಒದ್ದಾಡ್ತಾ ಇಲ್ಲ ತಹತಾಯಿಸ್ತಾ ಇಲ್ಲ ಗೊಂದಲಕ್ಕೊಳಗಾಗ್ತಾ ಇಲ್ಲ ಒಂದು ವಸ್ತುವನ್ನು ಕಂಡು ಕೂಡಲೇ ಅದು ಬೇಕು ಅಂತ ನಮಗೆ ಮನಸ್ಸಿನ ಒಳಗೆ ಬೆಂಕಿ ಇಲ್ಲ ಅದು ಶಮನ ಹೊಂದಿರುವ ಸ್ಥಿತಿ ಶಾಂತವಾದ ಸ್ಥಿತಿ ಇಂಥ ಮಹಿಮಾನ ಮಹಿಮಾನಂ ಅಂತ ಹೇಳ್ತಾನೆ ಪ್ರಸಾದಾತ್ ಆತ್ಮನಃ ಮಹಿಮಾನಂ ಮಹಿಮಾನಂ ಅಂತಂದರೆ ಮಹಿಮಾನ್ವಿತನಾದ ಮಹಿಮಾವಂತನಾದ ಅವನನ್ನು ಕಾಣ್ತೇವೆ ಯಾವ ರೀತಿಯವನು ಮಹಿಮಾನಂ ಅಂತಂದರೆ ಅದನ್ನು ಹೇಳ್ತಾರೆ ಕರ್ಮ ನಿಮಿತ್ತ ವೃದ್ಧಿ ಕ್ಷಯ ರಹಿತಂ ವೃದ್ಧಿ ಮತ್ತು ಕ್ಷಯ ವೃದ್ಧಿ ಅಂತಂದರೆ ಬೆಳೆಯುವಂಥದ್ದು ಕ್ಷಯ ಅಂತಂದರೆ ಕ್ಷೀಣವಾಗುವಂಥದ್ದು ಇದು ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಿಗೂ ನಾವು ಕಾಣ್ತೇವೆ ಮನುಷ್ಯರಲ್ಲೂ ಇದೆ ಶಿಶುವಾಗಿದ್ದಾಗ ಚಿಕ್ಕದಾಗಿದ್ದ ಮಗು ಬೆಳೀತಾ ಬೆಳೀತಾ ಬೆಳೀತಾ ಪ್ರೌಢಾವಸ್ಥೆಗೆ ಬಂದಾಗ ಪೂರ್ಣವಾಗಿ ಬೆಳೆದು ನಿಲ್ತಾನೆ ಅನಂತರ ಕ್ರಮೇಣ ದೇಹದ ಅಂಗಗಳೆಲ್ಲ ಶಿಥಿಲವಾಗ್ತವೆ ಕ್ಷಯ ಹೊಂದುತ್ತಾ ಹೊಂದುತ್ತಾ ಹೊಂದುತ್ತಾ ಕೊನೆಗೊಂದು ದಿವಸ ಅವನು ಸತ್ತು ಹೋಗ್ತಾನೆ ಪ್ರತಿಯೊಂದು ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಜಂತುಗಳಿಗೂ ಇರುವ ಹಾಗೆ ಒಂದೊಂದು ವಸ್ತುವಿಗೂ ಕೂಡ ಈ ಅವಸ್ಥೆಗಳೆಲ್ಲ ಇವೆ ಕ್ಷಯ ಮತ್ತು ವೃದ್ಧಿ ನಮಗೆ ಸುಲಭವಾಗಿ ಅರ್ಥ ಆಗೋದಕ್ಕೆ ಚಂದ್ರನನ್ನು ನಾವು ಹೋಲಿಸಿ ಹೇಳ್ತೀವಿ ಕ್ಷಯ ಮತ್ತು ವೃದ್ಧಿ ಇದೆ ಅಂತ ಮೊದಲು ಹದಿನೈದು ದಿವಸ ಚಂದ್ರ ಬೆಳೀತಾ ಹೋಗ್ತಾನೆ ಪೂರ್ಣನಾಗ್ತಾನೆ ಅನಂತರ ಹದಿನೈದು ದಿವಸ ಕ್ಷಯ ಹೊಂದುತ್ತಾ ಹೊಂತ ಅಂತವಾಗಿ ಪೂರ್ತಿಯಾಗಿ ಕತ್ತಲಾಗುತ್ತೆ ಅಂತ ನಾವು ಹೇಳ್ತೀವಿ ಇಂಥ ಯಾವುದೇ ವಿಕಾರಗಳು ಇದಕ್ಕೆ ವಿಕಾರ ಅಂತ ಹೆಸರು ಬದಲಾವಣೆ ಹೊಂದುವುದೇ ವಿಕಾರ ಇದೆಲ್ಲ ಉಂಟಾಗುವುದು ಯಾವುದರಿಂದ ಅಂತಂದರೆ ಕರ್ಮದಿಂದಾಗಿ ಕರ್ಮ ಮಾಡುವಂತೆ ನಮ್ಮನ್ನು ಪ್ರೇರೇಪಣೆ ಮಾಡುವಂಥದ್ದು ನಮ್ಮ ಸಂಸ್ಕಾರಗಳು ಅದಕ್ಕೂ ಕರ್ಮ ಅಂತಲೇ ಹೆಸರು ನಾವು ಮಾಡುವ ಕೆಲಸಕ್ಕೆ ಕರ್ಮ ಅಂತ ಹೆಸರಿದೆ ಅದೇ ರೀತಿಯಲ್ಲಿ ಕೆಲಸದಿಂದಾಗಿ ನಮ್ಮ ಮೇಲೆ ಆಗುವ ಪರಿಣಾಮ ಇದೆಯಲ್ಲ ಅದು ಕೂಡ ಕರ್ಮವೇ ಎಲ್ಲ ನನ್ನ ಕರ್ಮ ಅಂತ ಹೇಳ್ತೀವಿ ನಾವು ಏನಾದರೂ ಕಷ್ಟ ಬಂದಾಗ ಅಂದರೆ ನಾನು ಹಿಂದೆ ಮಾಡಿದಂಥ ಕೆಲಸದ ಫಲ ಇದು ಅಂತ ಅರ್ಥ ಯಾವುದೇ ಕೆಲಸ ಮಾಡಿದರೂ ಯಾವುದೇ ಅನುಭವ ಆದರೂ ಅದಕ್ಕೆ ಒಂದು ಫಲ ಇದೆ ಫಲ ಏನು ಅಂತಂದರೆ ಬಾಹ್ಯ ಆಗಿರಲಿ ಆಂತರಿಕವಾಗಿರಲಿ ಫಲ ಇದ್ದೇ ಇದೆ ಕೆಟ್ಟ ಕೆಲಸ ಆಗಿರಲಿ ಒಳ್ಳೆಯ ಕೆಲಸ ಆಗಿರಲಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಕರ್ಮಕ್ಕೂ ಕೂಡ ಪರಿಣಾಮ ಇದೆ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋದರೆ ಒಳ್ಳೆ ಪರಿಣಾಮ ಆಗುತ್ತೆ ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಪರಿಣಾಮ ಆಗುತ್ತೆ ನಮ್ಗೆ ಗೊತ್ತೇ ಇದೆಯಲ್ಲ ಆಂತರಿಕವಾಗಿ ನಮಗಾಗುವ ಆ ಪರಿಣಾಮಗಳು ನಮ್ಮ ಮೇಲೆ ಒಂದು ಮುದ್ರೆಯನ್ನು ಉಳಿಸಿರ್ತದೆ ಪೋಸ್ಟ್ ಆಫೀಸ್ನಲ್ಲಿ ಮುದ್ರೆ ಊತುತ್ತಾರಲ್ಲ ಸಾವಿರಾರು ಪತ್ರಗಳ ರಾಶಿ ಇರ್ತದೆ ಒಂದೊಂದಕ್ಕೂ ಮುದ್ರೆ ಊತುತ್ತಾರೆ ಅದೇ ರೀತಿಯಲ್ಲಿ ಲಕ್ಷಾಂತರ ಬಗೆಯ ಕ್ರಿಯೆಗಳು ನಮ್ಮಲ್ಲಿ ನಡೀತಾ ಇರುವಾಗ ನಮ್ಮ ಅಂತರಂಗದಲ್ಲಿ ಮುದ್ರೆ ಒತ್ತಿದ ಪ್ರತಿಯೊಂದೊಂದು ಅನುಭವಗಳು ಕೂಡ ನಮ್ಮನ್ನು ಮತ್ತೆ ಕರ್ಮ ಮಾಡುವ ಹಾಗೆ ಪ್ರೇರಣೆ ಮಾಡುತ್ತವೆ ಪ್ರತಿದಿನ ಬೆಳಗ್ಗೆ ಎದು ಕೂಡಲೇ ಒಂದು ಕಾಫಿ ಕುಡಿಬೇಕು ಒಂದು ದಿವಸ ಎರಡು ದಿವಸ ಬಹಳ ಮನಸ್ಸು ದೇಹ ಚುರುಕಾಗಿ ಕೆಲಸ ಮಾಡ್ತದೆ ಅಂತ ಭಾವನೆ ಬಂದು ಒಂದು ಎರಡು ದಿವಸ ತುಂಬ ಆನಂದ ಆಯಿತು ಆಮೇಲೆ ಬರ್ತಾ ಬರ್ತಾ ಅದೊಂದು ಹ್ಯಾಬಿಟ್ ಆಯಿತು ಕ್ರಮೇಣ ಪ್ರತಿ ದಿವಸದ ಒಂದು ಸಾಮಾನ್ಯ ಕ್ರಿಯೆ ಹೋಯಿತು. ಅನಂತರ ಎಷ್ಟರ ಮಟ್ಟಿಗೆ ಅಂದರೆ ಒಂದು ದಿನ ಬಿಟ್ಟರೆ ಆಗೋದಿಲ್ಲ ಕಾಫಿ ಸಿಗಲಿಲ್ಲ ಒಂದು ದಿವಸ ಏನೋ ಕಾರಣದಿಂದ ಹಾಲು ಬರಲಿಲ್ಲ ಏನೋ ತೊಂದರೆ ಆಯಿತು ಕಾಫಿ ಇಲ್ಲ ಅಂತಂದರೆ ಚಡಪಡಿಸ್ತೇವೆ ಎಂಥ ಚಡಪಡಿಕೆ ಅದನ್ನು ಹೇಳೋಕ್ಕಾಗಲ್ಲ ಕೋನೆಗೆ ಏನಾದರೂ ಮಾಡಿ ಕೊಡದೆ ತೀರ್ತೇನೆ ಅಂತ ಹೇಳಿ ಮನೆಯಿಂದ ಹತ್ತಿರದಲ್ಲಿರುವ ಹೋಟೆಲಿಗೆ ನಡೆದು ಹೋಗಿ ಆದರೂ ಕೂಡ ಒಂದು ಕಾಫಿ ಕೊಡದೆ ಬಂದು ಆನಂದ ಪಡ್ತೇವೆ ಇದು ಕರ್ಮದ ಪ್ರೇರಣೆ ಅದರಿಂದಲೇ ವೃದ್ಧಿಕ್ಷಯ ಪ್ರತಿಯೊಂದು ಜಗತ್ತಿನಲ್ಲಿರುವ ಯಾವುದೇ ಕ್ರಿಯೆಯ ಹಿಂದೆ ಇರುವ ಪ್ರೇರಣೆ ಯಾವುದು ಅಂತಂದರೆ ಕರ್ಮ ಅದಿಲ್ಲದೆ ನಡೆಯುವುದೇ ಇಲ್ಲ ಆತ್ಮನಿಗೆ ಇದಿಲ್ಲ ಕರ್ಮದಿಂದ ಉಂಟಾಗುವ ವೃದ್ಧಿ ಕ್ಷಯಗಳು ಇಲ್ಲ ಕರ್ಮ ಎನ್ನುವುದೇ ಇಲ್ಲ ಮತ್ತು ಇಲ್ಲಿ ಬಂತು ಅಂಥ ಆತ್ಮನನ್ನು ಪಶ್ಯತಿ ಅಯಂ ಅಹಂ ಅಸ್ಮಿ ಇತಿ ಇಲ್ಲಿ ಅದ್ವೈತವನ್ನು ತರ್ತಾರೆ ಶಂಕರಾಚಾರ್ಯರು ಹೀಗೆ ಹೇಳಲ್ಪಟ್ಟ ಈ ಆತ್ಮವು ನಾನೇ ಆಗಿದ್ದೇನೆ ಅಂತ ಸಾಕ್ಷಾತ್ ವಿಜಾನಾತಿ ತನ್ನನ್ನು ತಾನು ಅವನು ಅರಿತುಕೊಳ್ತಾನೆ ತತಃ ಆದ್ದರಿಂದ ಅವನು ವೀತ ಶೋಕ ವಿಗತ ಶೋಕ ಭವತಿ ಇದರಿಂದ ಮಾತ್ರ ಅವನಿಗೆ ಎಲ್ಲ ದುಃಖ ಹೊರಟು ಹೋಗುತ್ತೆ ಯಾರು ಆಸೆಯನ್ನು ಬಿಡ್ತಾನೋ ಶೋಕವನ್ನು ಬಿಡ್ತಾನೆ ಯಾರು ಯಾವುದೇ ಬಗೆಯ ವಿಷಯವಸ್ತುಗಳ ಬೆನ್ನು ಹತ್ತಿ ಹೋಗದೆ ತನ್ನ ಅಂತರಂಗದಲ್ಲಿರುವ ಆತ್ಮನನ್ನು ಅರಿತುಕೊಳ್ಳುವುದಕ್ಕಾಗಿ ತನ್ನ ಜೀವನವನ್ನೆಲ್ಲ ಅರ್ಪಿಸಿ ಹೋರಾಡ್ತಾನೋ ಅಂತವನಿಗೆ ಆತ್ಮದರ್ಶನ ಉಂಟಾಗುತ್ತದೆ ಅವನಿಗೆ ಮಾತ್ರ ಎಲ್ಲ ಶೋಕವೂ ಕೂಡ ಹೊರಟು ಹೋಗ್ತದೆ ವಿಗತ ಗತ ಅಂದರೆ ಹೋದದ್ದು ಇದು ಇಷ್ಟು ವಿಷಯವನ್ನು ಇಪ್ಪತ್ತನೇ ಮಂತ್ರದಲ್ಲಿ ಹೇಳಿದೆ ಒಂದು ಅಣು ಸ್ವರೂಪ ಹೇಗೆ ಅಣುವಿಗಿಂತ ಅಣು ಮಹತ್ತಿ ಬೃಹತ್ ದೊಡ್ಡದಕ್ಕಿಂತ ದೊಡ್ಡದು ಇನ್ನೊಂದು ವಿಷಯ ಪ್ರತಿಯೊಂದು ಜೀವಿಯ ಅಂತರಂಗದಲ್ಲಿ ಹೃದಯದ ಅಂತರಂಗದಲ್ಲಿ ಈ ಆತ್ಮ ನೆಲೆಸಿದೆ ಮೂರನೇ ವಿಷಯ ಇವನನ್ನು ಕಾಣಬಹುದು ಯಾರು ಕಾಣಬಹುದು ಅಂತಂದರೆ ಅಕ್ರತುಹು ಆಸೆ ಇಲ್ಲದವನು ವೀತ ಶೋಕನಾಗಿ ಅವನು ಕಾಣುವುದರ ಮೂಲಕ ಅವನಿಗೆ ಶೋಕ ಹೋಗುತ್ತೆ ಆಸೆಯನ್ನು ಬಿಟ್ಟಾಗ ಏನಾಗುತ್ತೆ ಧಾತು ಪ್ರಸಾದ ಅವನ ಇಂದ್ರಿಯಗಳು ಎಲ್ಲವೂ ಶಮನಗೊಳ್ತವೆ ಸುಲಭವಾಗಿ ಅವನದನ್ನು ನೋಡುವುದಕ್ಕೆ ಸಾಧ್ಯ ಆಗುತ್ತೆ ಅವನ ಎಲ್ಲ ಉಪಾಧಿಗಳು ನಾಶವಾಗ್ತವೆ ಜ್ಞಾನಕ್ಕೆ ಅಡೆತಡೆಯಾಗಿರುವ ಎಲ್ಲ ಉಪಾಧಿಗಳು ಹೊರಟು ಹೋಗ್ತವೆ ಶುದ್ಧನಾಗ್ತಾನೆ ಪರಿಶುದ್ಧನ ಪರಿಶುದ್ಧತೆಯನ್ನು ಅವನು ಹೊಂದುತ್ತಾನೆ ಹೀಗೆ ಆತ್ಮನನ್ನು ಕಾಣುವ ರೀತಿಯನ್ನೂ ಹೇಳ್ತಾರೆ ಅವನ ಸ್ವರೂಪವನ್ನು ಹೇಳ್ತಾರೆ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸತ್ ಶ್ರೀರಾಮರ್ಪಣಮಸ್ತು